ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದೆ ಕೇಳುವುದು ಆದರದಿ ಕೇಳುವುದು ಹಿಂದಿನ ಎರಡು ಪದ್ಯಗಳಲ್ಲಿ ತಲೆ ಅಥವಾ ಶಿರಸ್ಸು ಎಡಗೈ ಬಲಗೈ ಎಡಕಾಲು ಬಲಕಾಲು ಮಧ್ಯ ಶರೀರ ಹೀಗೆ ಶರೀರದ ಐದು ಭಾಗಗಳಲ್ಲಿ ನಾರಾಯಣಾದಿ ಪಂಚರೂಪಿ ಪರಮಾತ್ಮ ಇರ್ತಾನೆ ಅಂತ ತಿಳಿಸಿದರು ಈಗ ಶರೀರದಲ್ಲಿರ್ತಕ್ಕಂಥ ಚತುರ್ವಿಂಶತಿ ಅಂದರೆ ಇಪ್ಪತ್ನಾಲ್ಕು ತತ್ವಗಳ ನಿಯಾಮಕನಾಗಿರ್ತಕ್ಕಂಥ ಕೇಶವಾದಿ ಚತುರ್ವಿಂಶತಿ ರೂಪಗಳ ವರ್ಣನೆಯನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಸ್ಥೂಲ ದೇಹದಲ್ಲಿ ಇಪ್ಪತ್ನಾಲ್ಕು ತತ್ವಗಳು ತತ್ವಾಭಿಮಾನಿಗಳನ್ನು ಕೇಶವಾದಿ ಇಪ್ಪತ್ತ್ನಾಲ್ಕು ರೂಪಗಳನ್ನು ಅಂದರೆ ಪಾಣಿಯಿಂದ ಅವ್ಯಕ್ತ ತತ್ವದವರೆಗೆ ಆ ಇಂದ್ರಿಯಗಳ ಇಂದ್ರಿಯಾಭಿಮಾನಿ ನಿಯಾಮಕ ರೂಪಗಳ ವರ್ಣನೆಯನ್ನು ಇಲ್ಲಿ ತಿಳಿಸ್ತಾರೆ ಪದ್ಮನಾಭನು ಪಾಣಿಯೊಳಗಿಹ ವದನದಲ್ಲಿ ರುಷಿಕೇಶ ನಾಸಿಕ ಸದನದಲ್ಲಿ ಶ್ರೀಧರನು ಜಿಫೆಯೊಳಿಪ್ಪ ವಾಮನನು ಮೃದುಲ ದೇಶದಿ ತ್ರಿವಿಕ್ರಮ ಮಧು ವಿರೋಧಿಯ ಲೋಚನದಲ್ಲಿ ಕರುಣದಲ್ಲಿ ಇಪ್ಪನು ವಿಷ್ಣು ನಾಮಕ ಶ್ರವಣನೆಂದೆನೆಸಿಂದು ಇಪ್ಪತ್ನಾಲ್ಕು ಮೂರ್ತಿಗಳಲ್ಲಿ ಪದ್ಮನಾಭ ಪಾಣಿಯೊಳಗಿಹ ಪಾಣಿ ಹಸ್ತ ವದನದಲ್ಲಿ ಹೃಷಿಕೇಶ ವಾಗೀಂದ್ರಿಯದಲ್ಲಿ ಹೃಷಿಕೇಶಪಿ ಪರಮಾತ್ಮ ನಾಸಿಕ ಸದನದಲ್ಲಿ ಶ್ರೀಧರನು ಘ್ರಾಣೇಂದ್ರಿಯ ಎಂಬ ಮನೆಯಲ್ಲಿ ರೂಪಿ ಪರಮಾತ್ಮ ಜಿಫ್ಫೆಯೊಳಿಪ್ಪ ವಾಮನನು ರಸನೇಂದ್ರಿಯದಲ್ಲಿ ವಾಮನರೂಪಿ ಪರಮಾತ್ಮ ಮೃದುಲ ತ್ವಗ್ ದೇಶದೇ ಅಲ್ಲಿ ತ್ರಿವಿಕ್ರಮ ರೂಪಿ ಪರಮಾತ್ಮ ಚಕ್ಷುರೇಂದ್ರಿಯದಲ್ಲಿ ಮಧುಸೂದನ ಶ್ರೋತ್ರೇಂದ್ರಿಯದಲ್ಲಿ ವಿಷ್ಣು ಭಗವಂತ ಶ್ರವಣನಾಮಕನಾಗಿ ಇರ್ತಾನೆ ಅಂತ ತಿಳಿಸ್ತಾರೆ ಹಸ್ತದ್ವಯಗಳು ಎಡಾಬಲ ಹಸ್ತಗಳಲ್ಲಿ ಕರ್ಮೇಂದ್ರಿಯಗಳು ಅಲ್ಲಿ ತಾನ ಸ್ವೀಕಾರ ಪರಿಗ್ರಹ ಇತ್ಯಾದಿ ಎಲ್ಲ ಕೆಲಸ ಆಗ್ತಾ ಇದೆ ಅಲ್ಲಿ ಪಾಣಿಗೆ ಅಭಿಮಾನಿಯಾಗಿ ದಕ್ಷ ಪ್ರಜಾಪತಿ ದಕ್ಷನಲ್ಲಿ ಯಜ್ಞಾನಾಮಕಳಾಗಿರ್ತಕ್ಕಂಥ ಪತಿಯಾದ ರೂಪಿ ಪರಮಾತ್ಮ ಇದ್ದು ಹಸ್ತದ ಎಲ್ಲ ವ್ಯಾಪಾರಗಳನ್ನು ಮಾಡಿ ಮಾಡಿಸ್ತಾನೆ ಪದ ವದನ ಅಂದರೆ ಮುಖಕ್ಕೆ ಬಾಯಿಗೆ ತತ್ವಾಭಿಮಾನಿಯಾಗಿರ್ತಕ್ಕಂಥ ಒಂದು ಅಗ್ನಿ ಅಗ್ನಿ ಅಂತರ್ಗತನಾಗಿ ಬುದ್ಧಿ ನಾಮಕಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಯ ಪ್ರತಿ ಋಷಿಕೇಶ ನಾಮಕ ಪರಮಾತ್ಮ ಇದ್ದು ವಾಗರೂಪವಾಗಿರ್ತಕ್ಕಂಥ ಲೌಕಿಕ ವೇದೋಕ್ತ ಎಲ್ಲ ವ್ಯಾಪಾರಗಳನ್ನು ಸಂಭಾಷಣೆ ಸ್ತೋತ್ರ ಇತ್ಯಾದಿ ಎಲ್ಲವನ್ನು ಕೂಡ ಮಾಡಿಸ್ತಾನೆ ಕೃಷಿಕ ಅಂದರೆ ಇಂದ್ರಿಯಗಳು ಋಷಿಕೇಶ ಅಂದರೆ ಇಂದ್ರಿಯಗಳ ಪರಮಾತ್ಮನ ರೂಪ ನಾಸಿಕ ದ್ವಾರಗಳಲ್ಲಿ ಅಂದರೆ ಮೂಗಿನ ಎರಡು ಹೊಳ್ಳೆಗಳಲ್ಲಿ ಅಶ್ವಿನಿ ದೇವತೆಗಳು ನಾಸತ್ಯ ಮತ್ತೆ ದಸರು ಅವರು ಅಭಿಮಾನಿಗಳಾಗಿ ಇದ್ದಾರೆ ಈ ತತ್ವಾಭಿಮಾನಿ ದೇವತೆಗಳಲ್ಲಿ ಅಂತರ್ಗತನಾಗಿ ಪ್ರಕೃತಿ ನಾಮಕಳಾಗಿರ್ತಕ್ಕಂಥ ಲಕ್ಷ್ಮೀ ದೇವಿಯ ಪತಿಯಾಗಿರ್ತಕ್ಕಂಥ ಶ್ರೀಧರ ನಾಮಕ ಪರಮಾತ್ಮ ನಾಸಿಕದ ದ್ವಾರಗಳಲ್ಲಿದ್ದು ಭೂತತ್ವದ ತನ್ಮಾತ್ರ ಗುಣವಾಗಿರ್ತಕ್ಕಂಥ ಗಂಧದ ಸ್ವೀಕಾರ ಸುಗಂಧ ದುರ್ಗಂಧ ಇತ್ಯಾದಿ ಆ ಜ್ಞಾನವನ್ನು ಜೀವರಿಗೆ ಉಂಟು ಮಾಡತಕ್ಕಂಥವನು ನಾಲಿಗೆಯಲ್ಲಿ ವರುಣ ತತ್ವಾಭಿಮಾನಿಯಾಗಿ ನಾಲಿಗೆ ಅನ್ನೋದು ರಸನೇಂದ್ರಿಯ ಆ ವರುಣಾಂತರ್ಗತನಾಗಿ ವೃಷಾಪಿ ವೃಷಾಕಪಿನಾಮಕ ಪರಮಾತ್ಮ ಇರ್ತಾನೆ ಇಂದಿರಾಪತಿಯಾಗಿರ್ತಕ್ಕಂಥ ವಾಮನ ದೇವರು ಕೂಡ ಅಲ್ಲಿ ನಿಯಾಮಕರಾಗಿ ಇರ್ತಾರೆ ಅಪ್ತತ್ವದ ತನ್ಮಾತ್ರ ಗುಣವಾಗಿರ್ತಕ್ಕಂಥ ರಸ ಸ್ವೀಕಾರ ರುಚಿ ಅನುಭವ ಇತ್ಯಾದಿ ಎಲ್ಲ ವ್ಯಾಪಾರಗಳನ್ನು ಕೂಡ ಆ ರಸನೇಂದ್ರಿಯದ ಮೂಲಕ ಮಾಡಿಸ್ತಾರೆ ಇನ್ನು ತ್ವಗ್ಗೇಂದ್ರಿಯ ತ್ವಗ್ಗಂದರೆ ಚರ್ಮ ಇದು ಅತ್ಯಂತ ಸೂಕ್ಷ್ಮವಾಗಿದ್ದು ಮೃದುತ್ವವನ್ನು ಹೊಂದಿರತಕ್ಕಂಥದ್ದು ನಖ ಶಿಖ ಅಂತ ವ್ಯಾಪ್ತವಾಗಿರ್ತಕ್ಕಂಥ ತ್ವಗ್ಗೇಂದ್ರಿಯ ಪದಾರ್ಥಗಳ ಮೃದುತ್ವ ಕಠಿಣತ್ವ ಶೀತ ಉಷ್ಣ ಇದೆಲ್ಲವನ್ನು ಅನುಭವವನ್ನು ತಂದುಕೊಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನೇಂದ್ರಿಯ ಇಂತಹ ಮೃದುವಾಗಿರ್ತಕ್ಕಂಥ ತ್ವಗೀಂದ್ರಿಯ ಪ್ರದೇಶದಲ್ಲಿ ತ್ವಗೀಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಅಹಂಕಾರ ಪ್ರಾಣ ಅವನ ಅಂತರ್ಯಾಮಿಯಾಗಿ ರಮಾ ತ್ರಿವಿಕ್ರಮರೂಪಿ ಪರಮಾತ್ಮ ಅಲ್ಲಿ ಇರ್ತಾನೆ ತ್ವಗ್ಗೀಂದ್ರಿಯದಲ್ಲಿದ್ದೋ ವಾಯುತತ್ವದ ತನ್ಮಾತ್ರ ಗುಣವಾಗಿರ್ತಕ್ಕಂಥ ಸ್ಪರ್ಶ ಜ್ಞಾನವನ್ನು ಉಂಟು ಮಾಡ್ತಾನೆ ಇನ್ನು ನೇತ್ರ ದ್ವಯಗಳಲ್ಲಿ ಅಲ್ಲಿ ಮಧುಸೂದನನು ಮಧು ನಾಮಕ ದೈತ್ಯನನ್ನು ಸಂಹಾರ ಮಾಡಿದ್ದರಿಂದ ಮಧುಸೂದನ ಅಂತ ನೇತ್ರಾಭಿಮಾನಿ ಸೂರ್ಯನಲ್ಲೂ ಅಂತರ್ಯಾಮೆಯಾಗಿ ಇರ್ತಾನೆ ಕಮಲ ಅಂತ ಲಕ್ಷ್ಮಿಯ ಹೆಸರು ಕಮಲ ಮಧುಸೂದನ ಅಂತ ಆ ತೇಜಸ್ ಅಂದರೆ ರೂಪ ಗುಣದ ಆ ತತ್ವದ ತನ್ಮಾತ್ರ ಗುಣವಾಗಿರ್ತಕ್ಕಂಥ ರೂಪಕ್ಕೆ ಪ್ರವರ್ತಕನಾಗಿದ್ದು ವಸ್ತುಗಳ ಆಕಾರ ರೂಪ ಅವಲೋಕನ ಇತ್ಯಾದಿ ಎಲ್ಲ ವ್ಯಾಪಾರ ವಿಶೇಷಗಳನ್ನು ಕೂಡ ನೇತ್ರಗಳ ಮೂಲಕ ಮಾಡಿಸ್ತಾನೆ ನಮಗೆ ವಿಷಯ ಸನ್ನಿಕರ್ಷಣದಿಂದ ವಿಷಯಕ್ಕೂ ವಸ್ತುವಿಗೂ ಸನ್ನಿಕರ್ಷಣ ಆಗಬೇಕು ಅಂತ ಆದರೆ ನೇತ್ರೇಂದ್ರಿಯದಿಂದ ಆ ಜ್ಞಾನ ಬರಬೇಕು ಆ ವಿಷಯದ ಬಗ್ಗೆ ನಮಗೆ ಅಭಿಮಾನ ಹುಟ್ಟಬೇಕು ಅಂತಾದರೆ ಮದುವಿನಂತೆ ಹಿತಕರವಾಗಿ ತೋರಬೇಕು ಅಂತಾದರೆ ಅಲ್ಲಿ ಮಧುಸೂದನ ನಾಮಕ ಪರಮಾತ್ಮ ಇದ್ದು ನಮಗೆ ಆಯಾ ಜೀವನ ಸ್ವರೂಪಯೋಗ್ಯತೆಯಂತೆ ವಿಷಯ ಪದಾರ್ಥಗಳ ಸಂಬಂಧವನ್ನು ಉಂಟು ಮಾಡ್ತಾನೆ ಈ ಮಧು ನಾಮಕ ಪರಮಾತ್ಮ ವಿಷಯ ಪದಾರ್ಥಗಳ ಸಂಬಂಧವನ್ನು ಉಂಟು ಆಮೇಲೆ ವಿಷಯ ಬಿಡಿಸಿ ಮಧು ಅಂದರೆ ಆನಂದ ಮೋಕ್ಷವನ್ನೇ ಕೊಡತಾನೆ ಭಗವಂತ ಅದರಿಂದ ಅವನಿಗೆ ಮಧುಸೂದನ ಅಂತ ಇನ್ನು ವಿಷ್ಣು ಪರಮಾತ್ಮ ಕರ್ಣದ್ವಯಗಳಲ್ಲೇ ಶ್ರವಣೇಂದ್ರಿಯಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ದಿಗ್ ದೇವತೆಗಳು ಚಂದ್ರ ಅವರೆಲ್ಲ ಅವರ ಅಂತರ್ಯಾಮಿಯಾಗಿ ಆಕಾಶ ತತ್ವದ ತನ್ಮಾತ್ರ ಗುಣ ಶಬ್ದ ಇದೆಯಲ್ಲ ಆ ಶಬ್ದದ ಜ್ಞಾನವನ್ನು ಆ ಶಬ್ದ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂಥೇಳಿ ಅದಕ್ಕೆ ಜ್ಞಾನವನ್ನು ಕೊಡ್ತಕ್ಕಂಥವನು ಭಗವಂತ ಪದ್ಮನಾಮಕಳಾಗಿರ್ತಕ್ಕಂಥ ಇಂದಿರಾಪತಿ ವಿಷ್ಣು ಶ್ರವಣ ಅನ್ನೋ ಶಬ್ದದಿಂದನೇ ಕರೆಸ್ಕೊಂಡು ಶ್ರವಣ ನಾಮಕನಾಗಿ ಇಂದ್ರಿಯಗಳ ನಿಯಾಮಕನಾಗಿರ್ತಕ್ಕಂಥ ಭಗವದ್ ರೂಪಗಳ ವಿಚಾರವನ್ನು ಇಲ್ಲಿ ತಿಳಿಸಿದ್ರು ಮುಂದೆ ಮುಂದಿನ ಪದ್ಯದಲ್ಲಿ ಮುಂದುವರೆಸ್ತಾರೆ ಮನದೊಳಿಹ ಗೋವಿಂದ ಮಾಧವ ಧನಪಸ ತತ್ವದಲ್ಲಿ ನಾರಾಯಣ ಮಹತತ್ವದಲ್ಲಿ ಅವ್ಯಕ್ತದಲ್ಲಿ ಕೇಶವನು ಇನಿತು ರೂಪವ ದೇಹದಳು ಚಿಂತನೆಗೈವ ಮಹಾತ್ಮರಿಳೆಯಳು ಮನುಜರವರಲ್ಲಮರರೇ ಸರಿ ಹರಿಕೃಪಾ ಬಲದೈ ಮನಸ್ಸಿನಲ್ಲಿ ಗೋವಿಂದ ಅಹಂಕಾರ ತತ್ವದಲ್ಲಿ ಮಾಧವ ಮಹತ್ತತ್ವದಲ್ಲಿ ನಾರಾಯಣ ಅವ್ಯಕ್ತದಲ್ಲಿ ಕೇಶವ ಇಷ್ಟು ರೂಪಗಳನ್ನು ಈ ಶರೀರದಲ್ಲಿ ಚಿಂತನೆ ಮಾಡ್ತಕ್ಕಂಥ ಮಹಾತ್ಮರು ಭೂಮಿಯಲ್ಲೇ ಇದ್ದರೂ ಕೂಡ ಅವರು ಹರಿಕೃಪಾಬಲದಿಂದ ದೇವತೆಗಳು ಅಂತ ಕರೆಸ್ಕೋತಾರೆ ಧನಪ ಸಕತ ತತ್ವದಲ್ಲಿ ಧನಪ ಅಂದರೆ ಕುಬೇರ ಅವನ ಸಖ ಅಂದರೆ ರುದ್ರದೇವರು ರುದ್ರನ ತತ್ವ ಅಂತ ಆದರೆ ಅಹಂಕಾರ ತತ್ವ ನೇರವಾಗಿ ಅಹಂಕಾರ ತತ್ವ ಅಂತ ಹೇಳಿದೆ ರುದ್ರದೇವರ ತತ್ವ ಅಂತ ಹೇಳಿರೋದು ಯಾಕೆ ಅಂತ ಕೇಳಿದ್ರೆ ಅಹಂಕಾರ ತತ್ವದಲ್ಲಿ ಅದರ ಅಭಿಮಾನಿಗಳನ್ನು ಕೂಡ ಚಿಂತನೆ ಮಾಡಬೇಕು ಅದೇ ರೀತಿಯಾಗಿ ಎಲ್ಲ ತತ್ವಗಳಲ್ಲೂ ಕೂಡ ಭಗವದ್ ರೂಪಗಳ ಜೊತೆಗೆ ತತ್ವಾಭಿಮಾನಿ ದೇವತೆಗಳ ಸ್ಮರಣೆಯನ್ನು ಕೂಡ ನಿತ್ಯದಲ್ಲಿ ಮಾಡಬೇಕು ಆ ತತ್ವಾಭಿಮಾನಿ ಅಂತರ್ಯಾಮಿ ಆಗಿರ್ತಕ್ಕಂಥ ವಾಯುದೇವರು ಮತ್ತು ಪರಮಾತ್ಮನ ಚಿಂತನೆಯನ್ನು ಕೂಡ ಮಾಡಬೇಕು ಅಂತ ಅದಕ್ಕೆ ಪ್ರತಿನಿತ್ಯದಲ್ಲೂ ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತೂ ಭಗವಂತ ಸರ್ವ ಏವ ನಾವು ಪ್ರಾರ್ಥನೆ ಮಾಡಬೇಕು ಮನದೊಳಿಯ ಗೋವಿಂದ ಮನಸ್ಸಿನಲ್ಲಿರ್ತಕ್ಕಂಥ ಗೋವಿಂದ ಮನಸ್ಸಿನ ರೂಪದಿಂದ ಇದ್ದು ಮನಸ್ಸು ಅಂತಾನೆ ಕರೆಸ್ಕೊತಾನೆ ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನೊಂದು ಮನಸ್ಸಿನ ಜೊತೆಗೆ ಮನೋಭಿಮಾನಿಗಳನ್ನು ಹುಟ್ಟಿಸ್ತಾನೆ ಚಂದ್ರಮೋ ಮನಸ್ಸೋ ಜಾತಃ ಚಕ್ಷು ಸೂರ್ಯೋ ಅಜಾಯತ ಅಂತ ಪುರುಷ ಸೋಕ್ತ ಹೇಳೋ ಹಾಗೆ ಮನಸ್ಸು ಚಕ್ಷುಸು ಇಲ್ಲಿರ್ತಕ್ಕಂಥ ಅಲ್ಲಿಯೇ ಇರ್ತಕ್ಕಂಥ ಮನೋನಾಮಕ ಚಕ್ಷುರ್ನಾಮಕ ರೂಪಗಳನ್ನು ತಮಗೆ ಜನ್ಮವಿತ್ತ ತಂದೆ ಪಿತಾ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಿ ಕೊನೆಗೆ ಮೋಕ್ಷವನ್ನು ಹೊಂದುವಾಗ ಆ ರೂಪಗಳಲ್ಲೇ ಸಾಯುಜ್ಯವನ್ನು ಪಡಿತಾರೆ ಉದಾಹರಣೆ ಕೊಡಬೇಕು ಅಂತಾದರೆ ಚಕ್ಷುರಿಂದ್ರಿಯದಲ್ಲಿರ್ತಕ್ಕಂಥ ಸೂರ್ಯ ಹೊರಗೆ ಸೂರ್ಯಮಂಡಲದಲ್ಲೂ ಇರ್ತಾನೆ ಸೂರ್ಯನ ಬೆಳಕಿನಿಂದ ವಸ್ತುಗಳು ಕಾಣುವಂತೆ ನಮಗೆ ಮಾಡ್ತಾನೆ ನಮ್ಮ ಚಕ್ಷುರಿಂದ್ರಿಯದಲ್ಲಿ ಕಣ್ಣಿನಲ್ಲಿ ಇದ್ದು ನೇತ್ರಾಭಿಮಾನಿ ಅಂತ ಕರೆಸ್ಕೊಂಡು ವಸ್ತುಗಳ ದರ್ಶನ ನಮಗಾಗುವಂತೆ ಮಾಡ್ತಾನೆ ಆ ರೀತಿಯಾಗಿ ಮಾಡಿ ಆ ವಸ್ತುಗಳ ದರ್ಶನವನ್ನು ಕೊಟ್ಟ ಮೇಲೆ ತಂದೆಯಾಗಿರ್ತಕ್ಕಂಥ ಆ ಚಕ್ಷುರ್ನಾಮಕ ಭಗವಂತನಿಗೆ ಅದನ್ನು ಅರ್ಪಣೆಯನ್ನು ಮಾಡ್ತಾನೆ ಭಗವಂತ ಆ ದರ್ಶನದಲ್ಲಿರ್ತಕ್ಕಂಥ ತನ್ನ ರೂಪದೊಂದಿಗೆ ಬೆರೆತು ಲೀಲೆಯಿಂದ ಒಂದಾಗಿ ಆನಂದವನ್ನು ಪಡ್ತಾನೆ ಹೀಗೆ ಬಿಂಬನ ಕ್ರಿಯೆಯಿಂದ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಿಗೆ ಆಗ ಆನಂದ ಇದೇ ರೀತಿಯಾಗಿ ಎಲ್ಲ ಜೀವರಲ್ಲೂ ಕೂಡ ಅವರಲ್ಲಿರ್ತಕ್ಕಂಥ ಭಗವದ್ ಕೂಡ ಸೂರ್ಯ ದರ್ಶನದ ಆನಂದವನ್ನು ಕೊಡುತ್ತಾ ಜ್ಞಾನೋತ್ತರದ ಈ ಸಾಧನೆಯಿಂದ ಮೋಕ್ಷದಲ್ಲಿ ಸಾಜ್ಯವನ್ನು ಹೊಂದುತ್ತಾನೆ ಸೂರ್ಯ ಅದೇ ರೀತಿಯಾಗಿ ಎಲ್ಲ ದೇವತೆಗಳು ಕೂಡ ಅವ್ಯಕ್ತ ತತ್ವದಲ್ಲಿ ಲಕ್ಷ್ಮೀ ಅವ್ಯಕ್ತ ತತ್ವದ ಕಾರ್ಯದ ತನ್ನ ಪತಿಯನ್ನು ಆರಾಧನೆ ಮಾಡ್ತಾಳೆ ಅದು ಮೋಕ್ಷಕ್ಕಾಗಿ ಅಲ್ಲ ಅವಳು ನಿತ್ಯ ಮುಕ್ತಾಳು ಅವಳಿಗೆ ಈ ಆರಾಧನೆ ಅಂದರೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಹಬ್ಬ ಇದ್ದಂಗೆ ಅಂತ ಹಿರಿತು ರೂಪವ ದೇಹದಳು ಚಿಂತನೆ ಗೈವ ಮಹಾತ್ಮರು ಮನುಜರಲ್ಲ ಅವರ ಅಮರರೇ ಸರಿ ಹರಿಕೃಪಾಬಲೇ ಅಂತ ಹೀಗೆ ಭಗವಂತ ಆಯಾ ತತ್ವದಲ್ಲಿ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳನ್ನು ತತ್ರ ತತ್ರ ಸ್ಥಿತೋವಿಷ್ಟು ತತ್ತಚ್ಛಕ್ತಿ ಪ್ರಬೋದಯನ್ನಂತ ತಾನು ಅಲ್ಲಲ್ಲಿದ್ದು ಆಯಾ ರೂಪಗಳಿಂದ ಆಯಾ ದೇವತೆಗಳನ್ನು ನಿಯಮನ ಮಾಡ್ತಾನೆ ಭಗವಂತ ಈ ಪಾಂಚಭೌತಿಕ ಶರೀರ ಇಪ್ಪತ್ನಾಲ್ಕು ತತ್ವಗಳಿಂದ ಸೃಷ್ಟಿಯಾಗಿರೋದು ಮೂಲ ಪ್ರಕೃತಿ ಜಗತ್ ಸೃಷ್ಟಿಗೆ ಉಪಾದಾನ ಕಾರಣವಾಗಿರ್ತಕ್ಕಂಥದ್ದು ಸಾಮಗ್ರಿ ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ ಜಡ ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ ಈ ಮೂಲ ಪ್ರಕೃತಿ ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು ಸತ್ವ ರಜಾ ಮತ್ತು ತಮೋಗುಣಗಳು ಲಕ್ಷ್ಮೀದೇವಿ ತ್ರಿಗುಣಗಳಿಗೂ ಕೂಡ ಶ್ರೀ ಭೂ ಮತ್ತು ದುರ್ಗಾ ರೂಪಗಳಿಂದ ಅಭಿಮಾನಿಯಾಗಿದ್ದಾಳೆ ಈ ರಮ ಅಭಿಮನ್ಯವಾಗಿರ್ತಕ್ಕಂಥ ತ್ರಿಗುಣಗಳಿಂದ ಜನ್ಯ ಆಗಿರೋದೆ ಈ ಅವ್ಯಕ್ತ ತತ್ವ ಇದು ಸೂಕ್ಷ್ಮತಮವಾಗಿದ್ದು ಇದರಿಂದ ಕ್ರಮವಾಗಿ ಮಹತ್ತತ್ವ ಅಹಂಕಾರ ತತ್ವ ಮನಸ್ತತ್ವ ಇದೆಲ್ಲವೂ ಕೂಡ ಸೃಷ್ಟಿಯಾಗಿರೋದು ಅವ್ಯಕ್ತ ತತ್ವ ಮಹತ್ತತ್ವ ಅಹಂಕಾರ ತತ್ವ ಮನಸ್ತತ್ವ ಅಂತ ಈ ನಾಲ್ಕು ತತ್ವಗಳು ಕೂಡ ಸೂಕ್ಷ್ಮತತ್ವಗಳು ಅವುಗಳಿಂದ ಕ್ರಮವಾಗಿ ಪಂಚಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಪಂಚಭೂತಗಳು ಈ ರೀತಿಯಾಗಿ ಸೃಷ್ಟಿ ಗುಣವೈಷಮ್ಯದಿಂದ ಇಪ್ಪತ್ನಾಲ್ಕು ತತ್ವಗಳ ಸೃಷ್ಟಿ ಇದರಿಂದ ಚತುರ್ವಿಂಶತಿ ತತ್ವಾತ್ಮಕವಾಗಿರ್ತಕ್ಕಂಥ ಬ್ರಹ್ಮಾಂಡದ ಸೃಷ್ಟಿ ಅನ್ನೋದಾಗಿದೆ ಅವ್ಯಕ್ತ ತತ್ವದಲ್ಲಿ ಅಂತರ್ಗತವಾಗಿ ನಿಯಾಮಕವಾಗಿರ್ತಕ್ಕಂಥ ಭಗವಂತನ ರೂಪ ಕೇಶವ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯಲ್ಲೇ ಪರಮಾತ್ಮ ಕೇಶವ ಅನ್ನ ಹೆಸರಿನಿಂದ ಬಿಂಬರೂಪಿಯಾಗಿದ್ದು ಆ ತ್ರಿಗುಣಗಳ ವ್ಯಾಪಾರವನ್ನು ಮಾಡಿ ಮಾಡಿಸ್ತಾನೆ ಕೇಶವ ಅನ್ನ ಶಬ್ದಾರ್ಥವನ್ನು ಬೃಹತಿ ಮಂತ್ರದಲ್ಲಿ ಹೇಳ್ತಾರೆ ಖಂ ಅಂದರೆ ಸುಖ ಈ ಅಂದರೆ ಲಕ್ಷ್ಮೀ ಶಂ ಅಂದರೆ ಶ್ರೇಯಸ್ಸೋನ್ ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಕೂಡ ನಿಯಾಮಕರಾಗಿರ್ತಕ್ಕಂಥವರು ಪರಮಾತ್ಮನೇ ಕಶ್ಚ ಕೇಶವ್ ಅಂತ ಖ ಅಂದರೆ ಬ್ರಹ್ಮದೇವರು ಈಶಾ ಅಂದರೆ ರುದ್ರದೇವರು ವಾ ಅಂದರೆ ವರ ಏನ ಮಹಾಶ್ರೇಷ್ಠನಾಗಿರ್ತಕ್ಕಂಥವನು ಅಂದರೆ ಬ್ರಹ್ಮ ರುದ್ರಾದಿಗಳಿಗಿಂತ ಸರ್ವೋತ್ತಮನಾಗಿದ್ದರಿಂದ ಪರಮಾತ್ಮನಿಗೆ ಕೇಶವ ಇನ್ನು ಮಹತ್ತತ್ವದಲ್ಲಿ ಚಿಂತನೆ ಮಾಡಬೇಕಾಗಿರೋ ರೂಪ ನಾರಾಯಣ ಬ್ರಹ್ಮ ವಾಯು ಸರಸ್ವತಿ ಮತ್ತು ಭಾರತೀ ದೇವಿಯರು ಮಹತ್ತತ್ವಕ್ಕೆ ಅಭಿಮಾನಿಗಳು ಆ ಅಭಿಮಾನಿಗಳಲ್ಲಿ ಅಂತರಿಯಾಮಿಯಾಗಿ ನಾರಾಯಣ ಅನ್ನೋ ಹೆಸರಿನಿಂದ ಪರಮಾತ್ಮ ನಿಯಾಮಕನಾಗಿತ್ತು ಆ ಎಲ್ಲ ವಿಮಾನಿ ದೇವತೆಗಳ ದ್ವಾರ ಆ ತತ್ವದ ಕಾರ್ಯ ಏನಾಗಬೇಕೋ ಅದೆಲ್ಲವನ್ನು ಕೂಡ ಮಾಡಿಸ್ತಾನೆ ನಾರಾಯಣ ಅರಾಹ ಅಂದರೆ ದೋಷಗಳು ನಾ ಅರಾಹ ಯಾರಲ್ಲಿ ದೋಷ ಇಲ್ವೋ ಗುಣಪರಿಪೂರ್ಣನ ಅವನೇ ಅಯ್ಯನ ಆಶ್ರಯನಾಗಿರ್ತಕ್ಕಂಥವನು ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಮಹತ್ತತ್ವದಿಂದ ಹುಟ್ಟಿದ್ದು ಅಹಂಕಾರ ತತ್ವ ಅಹಂಕಾರ ಮಮಕಾರಗಳು ನಾನು ನನ್ನದು ಅಂತೆಲ್ಲ ಹೇಳ್ತೀವಲ್ಲ ಪಂಚ ಮನೋವೃತ್ತಿಗಳು ಕೂಡ ಅದರೊಳಗಿದೆ ಚಿತ್ತ ಚೇತನ ಅಹಂಕಾರ ಬುದ್ಧಿ ಮತ್ತು ಮನಸ್ಸು ಈ ಅಹಂಕಾರ ತತ್ವವನ್ನ ಧನಪ ಸಕ ತತ್ವ ಧನಪ ಅಂದರೆ ಕುಬೇರ ಕುಬೇರನ ಸಕ ಅಂದರೆ ರುದ್ರ ರುದ್ರನ ತತ್ವ ಅಹಂಕಾರ ತತ್ವ ಈ ಅಹಂಕಾರ ತತ್ವಕ್ಕೆ ರುದ್ರದೇವರು ಅಭಿಮಾನಿಗಳಾಗಿರೋದ್ರಿಂದ ಧನಪಸಕ ತತ್ವ ಅಂಥೇಳಿ ಈ ಅಹಂಕಾರ ತತ್ವದಲ್ಲಿ ನಿಯಾಮಕ ಭಗವದ್ ಮಾಧವ ಅಹಂಕಾರ ತತ್ವಕ್ಕೆ ಗರುಡ ಶೇಷ ರುದ್ರ ಮತ್ತು ಅವರ ಪತ್ನಿಯರಾಗಿರ್ತಕ್ಕಂಥ ಸೌಪರ್ಣಿ ವಾರಣಿ ಮತ್ತು ಪಾರ್ವತಿ ಇದಕ್ಕೆ ಅಭಿಮಾನಿಗಳು ಈ ಅಭಿಮಾನಿಗಳ ಮೂಲಕ ಮಾಧವ ಅನ್ನೋ ಹೆಸರಿನಿಂದ ಪರಮಾತ್ಮ ಅಹಂಕಾರ ತತ್ವದ ಕಾರ್ಯವನ್ನು ಮಾಡಿ ಮಾಡಿಸ್ತಾನೆ ಮಾಧವ ಮಾ ಅಂದರೆ ರಮಾದೇವಿ ಲಕ್ಷ್ಮೀದೇವಿ ಧವ ಅಂದರೆ ಅವಳಿಗೆ ಆಶ್ರಯನಾಗಿರ್ತಕ್ಕಂಥವನು ಪತಿಯಾಗಿರ್ತಕ್ಕಂಥವನು ಪರಮಾತ್ಮ ಮೂಲ ದೃಢ ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂಥ ರಮಾದೇವಿಯರಲ್ಲಿ ಆ ಉಪಾದಾನಕರಣವನ್ನಾಗಿ ಮಾಡಿಕೊಂಡು ಜಗತ್ಸೃಷ್ಟಿಯಾದಿ ಎಲ್ಲ ವ್ಯಾಪಾರವನ್ನು ಕೂಡ ಆ ನಾಮಕ ಪರಮಾತ್ಮ ಮಾಡ್ತಾನೆ ಸೂಕ್ಷ್ಮವಾದ ಮನಸ್ತತ್ವದಲ್ಲಿ ನಿಯಾಮಕ ಭಗವದ್ ರೂಪ ಗೋವಿಂದ ಇಂದ್ರ ಮತ್ತು ಕಾಮ ಅವರ ಪತ್ನಿಯಾಗಿರ್ತಕ್ಕಂಥ ಶಚಿ ಮತ್ತು ರತೀ ದೇವಿಯರಿದಕ್ಕೆ ಅಭಿಮಾನಿ ದೇವತೆಗಳು ಇವರ ಮೂಲಕ ಗೋವಿಂದ ಪರಮಾತ್ಮ ಮನಸ್ಸಿನ ಎಲ್ಲ ವ್ಯಾಪಾರಗಳನ್ನು ಕೂಡ ಪ್ರೇರಣೆಯನ್ನು ಮಾಡ್ತಾನೆ ಗೋ ಅಂದ್ರೆ ವೇದಗಳು ವೇದ ಪ್ರತಿಪಾದ್ಯ ರೂಪವೇ ಗೋವಿಂದ ಈ ರೀತಿಯಾಗಿ ಚತುರ್ವಿಂಶತಿ ತತ್ವಾತ್ಮಕವಾಗಿರ್ತಕ್ಕಂಥ ಪಿಂಡಾಂಡದ ರೂಪವೇ ಇರತಕ್ಕಂಥ ಈ ದೇಹದಲ್ಲಿ ಕೇಶವ ನಾರಾಯಣ ಮಾಧವ ಮತ್ತು ಗೋವಿಂದ ಅನ್ನೋ ಭಗವದ್ ರೂಪಗಳನ್ನು ಕ್ರಮವಾಗಿ ಅವ್ಯಕ್ತ ತತ್ವ ಮಹತತ್ವ ಅಹಂಕಾರ ತತ್ವ ಮತ್ತು ಮನಸ್ತತ್ವ ಅನ್ನೋ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವಚತುಷ್ಟಯಗಳಲ್ಲಿ ಆಯಾಯ ತತ್ವಾಭಿಮಾನಿ ದೇವತೆಗಳ ಅಂತರ್ಯಮ ಆಗಿದ್ದು ಆಯಾ ತತ್ವಗಳಿಂದ ಆಗಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ಬಿಂಬರೂಪಿಯಾಗಿ ತಾನೇ ಮಾಡಿ ಆ ತತ್ವಾಭಿಮಾನಿಗಳ ಮೂಲಕವೂ ಮಾಡಿಸ್ತಾನೆ ಅನವರತೆ ಯಾರು ಈ ಧ್ಯಾನೋಪಾಸನೆಯನ್ನು ಮಾಡ್ತಾರೋ ಅಂತಹ ಜೀವರು ಅಮರರೇ ಸರಿ ಹರಿಕೃಪಾಬಲದಿ ಕೇವಲ ಮನುಷ್ಯರಲ್ಲ ಮನುಷ್ಯ ಜನ್ಮವನ್ನು ಇರ್ತಕ್ಕಂಥ ದೇವತೆಗಳು ಯಾಕಂದರೆ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಭಗವಂತನ ಕೃಪಾಬಲ ಇದೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಈ ಪದ್ಯದಲ್ಲಿ ತಿಳಿಸ್ತಾನೆ ಶ್ರೀಕೃಷ್ಣಾರ್ಪಣವಸ್ತು <Sessimus>